ಶೀಗುರುಭ್ಯೋ ನಮಃ ಹರಿ ಓಣೇಶಯ ನಮಃ ಶಂಕರ ಶಂಕರಾಚಾರ್ಯ ಕೇಶವಂ ಪಾದರಾಯಣಂ ಸೂತ್ರಭಾಷ್ಯಕೃತ ವಂದೇ ಭಗವಂತೌನ ಶೃತಿಸ್ಮೃತಿಪುರಲ ಕರುಣಾಲಯ ನಮಿ ಭಗವತ್ಪದ ಶಂಕರ ಲೋಕಶಂಕರ ಶ್ರೀ ಶಂಕರ ಭಗೋತ್ಪಾದರ ಚರಣರಬಿಂದಗಳಲ್ಲಿ ಶರಣಾಗುತ್ತ ಶ್ರೀ ಶ್ರೀ ಸಚ್ಚಿದಾನಂದ ಸರಸ್ವತಿ ಸ್ವಾಮೀಜಿಗಳ ಚರಣತರಗಳಲ್ಲಿ ಶರಣಾಗುತ್ತ ವಿದ್ವಾನ್ ಮಹಾಮಹೋಪಾಧ್ಯಾಯ ವೇದಾಂತ ವಾರಿಧಿ ವೇದ ಬ್ರಹ್ಮ ಡಾಕ್ಟರ್ ಕೆ ಜಿ ಸುಬ್ರ ಶರ್ಮರ ಚರಣತರಗಳಲ್ಲಿ ಶರಣಾಗುತ್ತ ಡಾಕ್ಟರ್ ಕೃಷ್ಣಮೂರ್ತಿ ಶಾಸ್ತ್ರಿ ದಂಬೆ ಪುನಚ ಆದಂಥ ಅಧ್ಯಾತ್ಮ ಗ್ರಂಥಾವಳಿಯಲ್ಲಿ ಇದೀಗ ಹೊಸದಾಗಿ ವೇದಾಂತವನ್ನು ಅಧ್ಯಯನ ಮಾಡ್ತಾ ಇರು ಇರುವವರಿಗೆ ವೇದಾಂತವನ್ನು ಪ್ರವೇಶ ಮಾಡುತ್ತಾ ಇರತಕ್ಕಂಥವರಿಗೆ ಎನ್ನತಕ್ಕಂಥ ವಿಭಾಗದಲ್ಲಿ ಒಂಬತ್ತನೆಯ ಪುಸ್ತಕ ಇದ್ದ ಕೃತಿ ವಿಲಕ್ಷಣ ಮೌನಿ ಎನ್ನತಕ್ಕಂಥದ್ದು ನಾವು ಇವತ್ತು ನೋಡೋಣ ವಿಲಕ್ಷಣ ಮೌನಿ ಅಂದರೆ ದಶೋಪನಿಷತ್ತುಗಳ ಹತ್ತು ಉಪನಿಷತ್ತುಗಳ ಮಹಾತಾತ್ಪರ್ಯವನ್ನು ತಿಳಿಸುವಂಥ ಒಂದು ಸಂಭಾಷಣ ರೂಪದ ಒಂದು ಕೃತಿ ಶ್ರೀಯುತ ಅರುಣಗಿರಿ ಅವರು ಬರೆದಿರತಕ್ಕಂಥದ್ದು ಅಧ್ಯಾತ್ಮ ಪ್ರಕಾಶ ಕಾರ್ಯಾಲಯ ಹುಳಿನರಸೀಪುರ ಇವರು ಪ್ರಕಾಶನ ಮಾಡಿರ್ತಕ್ಕಂಥದ್ದು ದಿವಂಗತ ಕೆ ಎ ಕೃಷ್ಣಸ್ವಾಮಿ ಅಯ್ಯರ್ ರವರು ಅರುಣಗಿರಿ ಎಂಬ ಗುಪ್ತನಾಮದಿಂದ ರಚಿಸಿದ್ದ ಈ ಚಿಕ್ಕ ಗ್ರಂಥ ಇದು ಮೂರ್ತಿಯಲ್ಲಿ ಸಣ್ಣವಾದರೂ ಕೀರ್ತಿಯಲ್ಲಿ ದೊಡ್ಡದಾಗಿರ್ತದೆ ಈ ಮಹನೀಯರು ಇಲ್ಲಿ ದಶೋಪನಿಷತ್ತುಗಳ ಸಾರವನ್ನು ಸೂತ್ರಪ್ರಾಯವಾದ ಸಂಸ್ಕೃತ ವಾಕ್ಯಗಳಲ್ಲಿ ಹಿಡಿದಿಟ್ಟಿದಿರುವ ಹಿಂಡಿಟ್ಟಿರುವ ಕೌಶಲ ತಜ್ಞರಾದ ಅನೇಕ ವಾಚಕರನ್ನು ತಲೆದೋಗಿಸ್ತಕ್ಕಂಥದ್ದು ಈ ಸಂಸ್ಕರಣ ಈಗ ನಾವು ಸಚ್ಚಿದಾನಂದೇಂದ್ರ ಸ್ವಾಮಿಗಳವರಿಂದ ಅಂದರೆ ಇದರಲ್ಲಿ ಮೊದಲಿನಿಂದ ಕೊನೆಯವರೆಗೂ ಭಾಷೆಯನ್ನು ತಿದ್ದಿಸಿ ಸ್ವಾಮಿಗಳವರಿಂದ ಬೇಕಾದ ವಿಷಯಗಳನ್ನು ಬರೆಯಿಸಿ ಸೇರಿಸಿ ಗ್ರಂಥವನ್ನು ಎಲ್ಲ ವಿಧದಲ್ಲೂ ಪೂರ್ಣಗೊಳಿಸಿರ್ತದೆ ಅಂಥೇಳಿ ಸಂಪಾದಕರು ಹೇಳ್ತಾ ಇದ್ದಾರೆ ಇದರಲ್ಲಿ ಮೂಲದಲ್ಲಿ ಪರಾಮೃಷ್ಟವಾಗಿದ್ದ ಪ್ರಮಾಣ ವಚನಗಳನ್ನು ಪೂರ್ಣವಾಗಿ ಸ್ಥಾನ ಸಂಖ್ಯಾ ಸಮೇತವಾಗಿ ಕೊಟ್ಟಿರ್ತಕ್ಕಂಥ ಪರಿಶಿಷ್ಟವೊಂದನ್ನು ಕೂಡ ಇದರಲ್ಲಿ ಕೊಟ್ಟಿದೆ ಅಂಥೇಳಿ ಈಗ ನಾವು ವಿಲಕ್ಷಣ ಮೌನಿ ಓಂ ವಿಲಕ್ಷಣ ಮೌನಿ ಅಭ್ಯಾಸಕ್ಕೆ ಮೌನವು ಒಂದು ಉತ್ತಮವಾದ ಸಾಧನ ಎಂದು ಸಂಪ್ರದಾಯವನ್ನು ಬಲ್ಲವರು ಹೇಳ್ತಾರೆ ಬ್ರಹ್ಮಜ್ಞಾನವನ್ನು ಉಂಟು ಬ್ರಹ್ಮ ಅಭ್ಯಾಸಕ್ಕೆ ಮೌನವು ಒಂದು ಉತ್ತಮ ಸಾಧನ ಎನ್ನುವುದನ್ನು ಸಂಪ್ರದಾಯವಿದ್ದರು ಹೇಳ್ತಾರೆ ಈ ಮೌನವು ಅನೇಕ ವಿಧವಾಗಿರ್ತದೆ ನಿದ್ರೆಯಲ್ಲಂತೂ ಪ್ರಯತ್ನವಿಲ್ಲದೆ ಎಲ್ಲರಿಗೂ ಮೌನವಿರ್ತದೆ ಅದನ್ನು ಬಿಟ್ಟರೆ ಜಾಗೃತ ಕಾಲದಲ್ಲಿ ಎಚ್ಚರದ ಕಾಲದಲ್ಲಿ ಜನ ಸಂಘದಲ್ಲಿರುವ ಜನಸಮೂಹದಲ್ಲಿರುವಾಗ ಪ್ರಯತ್ನಪೂರ್ವಕವಾಗಿ ವಾಂಗ್ ನಿಯಮನವನ್ನು ಮಾತನ್ನು ಬಿಗಿಹಿಡಿದು ಹಿಡಿಯುವಿಕೆ ಮಾಡುವುದೇ ಒಂದು ಸಾಧನ ಕೆಲವರು ಭೋಜನ ಕಾಲದಲ್ಲಿಯೂ ನಿತ್ಯ ಕಾಲದಲ್ಲಿಯೂ ಈ ನಿಯಮವನ್ನು ಅಭ್ಯಸಿಸ್ತಾರೆ ಮಾತಾಡದೆ ಊಟ ಮಾಡುವಾಗ ನಿತ್ಯ ಮಾಡುವಾಗ ಮಹಾತ್ಮ ಗಾಂಧಿಯವರು ಸೋಮವಾರದಲ್ಲಿ ಮೌನವ್ರತವನ್ನು ಆಚರಿಸ್ತಾ ಇದ್ದರು ಈ ಮೌನದಿಂದ ಉಂಟಾಗುವಂತಹ ಸುಖವು ಮೌನಿಗಳಿಗೇ ತಿಳಿಯಬೇಕು ಮಿಕ್ಕವರಿಗೆ ತಿಳಿಯಲಾರದು ಈಗ ಮೌನ ಅಂದರೆ ಏನು ಕೇವಲ ಮಾತಾಡೋದಿರೋದು ಮಾತ್ರ ಅಲ್ಲ ಮನಸ್ಸಿಗೂ ಮೌನ ಅಂದರೆ ಮನಸ್ಸಿನಲ್ಲಿಯೂ ಬೇರೆ ಸಂಕಲ್ಪಗಳನ್ನು ವಿಕಲ್ಪಗಳನ್ನು ಮಾಡಬಾರ್ದು ಯೋಚನೆಗಳನ್ನು ಮಾಡಬಾರ್ದು ಕಾಯ ವಾಚಾ ಮನ ಕಾಯೇನ ವಾಚಾ ಮನಸ ಅಂಥೇಳಿ ಮಾತಿನಿಂದಲೂ ಆಮೇಲೆ ಶರೀರದಿಂದಲೂ ಕೂಡ ಇದು ಮೌನ ಅಂತೇಳಿ ಹೇಳಿದರೆ ಒಂದು ಧ್ಯಾನ ವೇಧ ಪೂರ್ಣ ಮೌನ ಅಂತ ಹೇಳಿದರೆ ಹಾಗೆ ಕೇವಲ ಬಾಯಿಂದ ಮಾತ್ರ ಅಲ್ಲ ಮಾತಾಡೋದಿರ್ತಕ್ಕಂಥದ್ದು ಈ ಮೌನದಿಂದ ಆಗತಕ್ಕಂತಹ ಸುಖ ಮಿಕ್ಕವರಿಗೆ ತಿಳಿಯಲಾರದು ಸಾಮಾನ್ಯ ಜನರಿಗೇನೋ ಬಾಯ ಮುಚ್ಚಿಕೊಂಡಿರುವುದೇ ಸಾಧ್ಯವಿಲ್ಲ ಕೆಲವು ದಿವಸಕ್ಕೆ ಮುಂಚೆ ಚಿತ್ರದುರ್ಗ ದುರ್ಗಕ್ಕೆ ಸಮೀಪವಾದ ಬೆಟ್ಟದ ತಪ್ಪಲಿನಲ್ಲಿ ಇರುವ ಕಾಂತಾಪುರ ಎಂಬ ಗ್ರಾಮಕ್ಕೆ ನಾನು ಹೋಗಿದ್ದೆ ಅಂಥೇಳಿ ಈ ಕೃತಿಯಕಾರರು ಹೇಳ್ತಾ ಇದ್ದಾರೆ ಅದಕ್ಕೆ ಸುಮಾರು ಎರಡು ಫರ್ನಾಂಗ್ ದೂರದಲ್ಲಿ ಒಂದು ತಟಾಕ ತೋಪು ಮಂಟಪ ಇವೆಲ್ಲ ಇವೆ ಮಂಟಪದಲ್ಲಿ ಒಬ್ಬ ಸಾಧುಗಳು ಇರುವರು ಅಂತೇಳಿ ತಿಳಿದು ಅವರ ದರ್ಶನಾರ್ಥವಾಗಿ ಹೋಗಿದ್ದೆ ಅವರ ಹೆಸರು ಪುಚ್ಛ ಬ್ರಹ್ಮವಾದಿಗಳಂತೆ ಅವರ ತೇಜಸ್ಸನ್ನು ಕಂಡು ಪುಳಕಾಂಕಿತನಾಗಿ ಅವರಿಗೆ ದಂಡ ಪ್ರಣಾಮವನ್ನು ಮಾಡಿ ಅವರ ಅಪ್ಪಣೆಯನ್ನು ಪಡೆದು ಕುಳಿತೆ ಅವರು ನನ್ನ ಮನೋಭಿಲಾಷೆಯನ್ನು ಅರಿತು ಹೀಗೆ ಹೇಳಿದರು ಅಪ್ಪ ನಿನಗೆ ತತ್ವವಿಚಾರದಲ್ಲಿ ಆಸಕ್ತಿ ಉಂಟು ನಿನಗೋಸ್ಕರ ಶ್ರೇಯಸ್ಕರವಾದ ಒಬ್ಬ ವಿಲಕ್ಷಣ ಮೌನಿಯ ಚರಿತ್ರೆಯನ್ನು ಹೇಳ್ತೇನೆ ಅವಧಾನದಿಂದ ಕೇಳುವವನಾಗುವು ಅಂತೇಳಿ ಹೇಳ್ತಾರೆ ಆ ಸಾಧುಗಳು ಯಾವ ಸಾಧುಗಳು ಪುಚ್ಛಬ್ರಹ್ಮವಾದಿಗಳು ಎನ್ನುತಕ್ಕಂಥ ಸಾಧುಗಳು ಬಹುಕಾಲದ ಹಿಂದೆ ಭೋಜರಾಜನು ಕವಿಗಳೇ ಮುಂತಾದ ವಿದ್ಯಾ ವಿಶಾರದರಿಗೆ ಯಾವಾಗಲೂ ಬಲು ಬಗೆಯಿಂದ ಪ್ರೋತ್ಸಾಹ ಮಾಡುತ್ತಿದ್ದ ಇದ್ದ ಅಂಥೇಳಿ ಹೇಳ್ತಕ್ಕಂಥದ್ದು ಎಲ್ಲೆಲ್ಲಿಯೂ ಪ್ರಸಿದ್ಧ ಅಲ್ವೇ ಭೋಜರಾಜ ನವರತ್ನಗಳು ಅಂತೇಳಿ ನಾವು ಕೇಳಿದ್ದೇವೆ ಅಂದರೆ ವಿದ್ವಾಂಸರು ಪಂಡಿತರು ಅವನ ಆಸ್ಥಾನದಲ್ಲಿ ಒಂಬತ್ತು ಜನ ಇದ್ದರು ಅಂಥೇಳಿ ಅದರಲ್ಲಿ ಒಬ್ಬ ಕಾಳಿದಾಸ ಅಂಥೇಳಿ ಭೋಜನ ಆಸ್ಥಾನದಲ್ಲಿ ನವರತ್ನಗಳು ಅಂಥೇಳಿ ಇದ್ದಂಥ ಒಂಬತ್ತು ಜನ ಪ್ರಸಿದ್ಧರಾದ ವಿದ್ವಾಂಸರು ಸಂಸ್ಕೃತ ಮತ್ತು ನಾನಾ ಶಾಸ್ತ್ರಗಳ ವಿಶಾರದರು ಹೀಗೆ ಅವನು ಬಹಳ ವಿದ್ಯಾ ವಿಚಾರದರಿಗೆ ಪ್ರಸಿದ್ಧ ಇದು ಪ್ರೋತ್ಸಾಹ ಮಾಡ್ತಾ ಇದ್ದ ಹಾಗೆ ಸ್ವತಃ ಅವನು ಕೂಡ ಮಹಾ ಮೇಧಾವಿ ಪಂಡಿತ ವಿದ್ವಾಂಸ ವಿದ್ಯಾ ವಿಚಾರದ ಬೋಜರಾಜ ಬೋಜರಾಜನ ಬುದ್ಧಿಮತ್ತೆ ಎಷ್ಟಿತ್ತು ಅಂತೇಳಿ ಹೇಳಿದರೆ ಅವನಿಗೆ ಅವನು ಬರೆದಂತಹ ಕೃತಿಯನ್ನು ಅವನು ಆಡ್ತಕ್ಕಂತಹ ಮಾತುಗಳನ್ನು ಅರ್ಥ ಸಾಮಾನ್ಯ ಬಾಕಿದ್ದವರಿಗೆ ಆಗದ ರೀತಿಯಲ್ಲಿತ್ತು ಆವಾಗ ಅವನಿಗೆ ಒಂದು ಇಪ್ಪತ್ತೊಂದು ದಿವಸ ದಿನಾಲೂ ಉದ್ದು ಆಮೇಲೆ ಸ್ವಲ್ಪ ತಹಬಂದಿಗೆ ಬಂತಂತೆ ಒಂದು ಹಂತಕ್ಕೆ ಒಂದು ಸ್ವಲ್ಪ ಕೆಳಗೆ ಇಳಿತಂತೆ ಅವನ ಅಷ್ಟು ಪ್ರಖರವಾಗಿತ್ತು ಬುದ್ಧಿಶಕ್ತಿ ಅದನ್ನು ಅರ್ಥ ಉಳಿದವರಿಗೆ ಸಾಧ್ಯ ಆಗ್ತಿರಲಿಲ್ಲ ಅಂತಹ ಪ್ರಕ ಪ್ರಕಾಂಡ ಅವನು ಬುದ್ಧಿವಂತ ಸರಸ್ವತಿ ಕಂಠಾಭರಣ ಅಂತೇಳಿ ಬರೆದಿದ್ದಾನೆ ಭೋಜ ಕವಿ ಹ್ಞೂ ಸರಸ್ವತಿ ಯಾರು ಸಾಕ್ಷಾತ್ ವಾಗ್ದೀವಿ ಹ್ಞೂ ಅವಳ ಕಂಠಕ್ಕೆ ಆಭರಣದಂತೆ ಅವಳ ಅವಳಿಗೆ ಕಂಠಿ ಹಾರದಂತೆ ಶೋಭಿಸ್ತಾ ಇರತಕ್ಕಂಥ ಒಂದು ಕೃತಿ ಸರಸ್ವತಿ ಕಂಠಾಭರಣ ಎಲ್ಲ ಬಹಳ ತೂಕ ಕೃತಿ ಬಹಳ ಗಂಭೀರವಾದ ಪ್ರೌಢವಾದ ಕೃತಿಗಳು ಭೋಜ ಕವಿ ಅವನು ಕೂಡ ಕವಿ ಸ್ವಂತ ಸ್ವತಃ ಹಾಗೆ ಅವನು ಕವಿಗಳಿಗೆ ಹಾಗೂ ಇತರ ವಿದ್ವಾಂಸರಿಗೂ ಕೂಡ ತುಂಬ ಪ್ರೋತ್ಸಾಹ ಕೊಡ್ತಾ ಇದ್ದ ಒಂದು ಅವನ ಆಸ್ಥಾನದ ಮುಖ್ಯ ಕವಿಯಾದ ಕಾಳಿದಾಸ ಎಂದಿನ ಹಾಗೆ ಮಧ್ಯಾಹ್ನದ ಮೇಲೆ ಸುಮಾರು ನಾಲ್ಕು ಸಮಯದಲ್ಲಿ ಮನೆಯನ್ನು ಬಿಟ್ಟು ಹೊರಗೆ ಬಂದು ಆಸ್ಥಾನಕ್ಕೆ ಹೋಗಲು ತನ್ನ ಮೇನಾದಲ್ಲಿ ಮೇನೆ ಅಂದರೆ ಪಲ್ಲಕ್ಕಿಯಲ್ಲಿ ಕೂ ಕೂತ್ಕೊಳ್ಳಿಕ್ಕೆ ಹೋದ ಪಲ್ಲಕ್ಕಿಯಲ್ಲಿ ಕರ್ಕೊಂಡು ಹೋಗ್ತೀವಿ ಅಷ್ಟು ವ್ಯವಸ್ಥೆ ಮಾಡಿದ ಭೋಜ ಇವರಿಗೆ ಆ ಸ್ಥಾನ ಧ್ವನಸರಿಗೆ ಈಗಿನ ಈಗ ಹೀಗೆ ಕಾರಿದೆ ಅಥವಾ ವಾಹನಗಳಿದೆ ಆಗ ಪಲ್ಲಕ್ಕಿಯಲ್ಲಿ ಹೊತ್ಕೊಂಡು ಹೋಗ್ತದೆ ಆ ಕಾಲಕ್ಕೆ ಒಬ್ಬ ವೃದ್ಧ ಬ್ರಾಹ್ಮಣ ಜಯ ಜಯ ಶಬ್ದದೊಡನೆ ಹತ್ತಿರಕ್ಕೆ ಬಂದ ಆತನ ಬ್ರಹ್ಮ ಬೆರಗಾಗಿ ಮಹಾಕವಿ ಆ ವೃದ್ಧ ಬ್ರಾಹ್ಮಣನಿಗೆ ವಂದನೆ ಮಾಡಿ ತಾವು ಯಾರು ತಿಳಿಸಬೇಕು ಅಂತೇಳಿ ಹೇಳ್ತಾನೆ ಆಗ ಬ್ರಾಹ್ಮಣ ಯಥಾಯೋಗ್ಯ ಮೌನಿ ಅಂದ್ರಂತೆ ತಮ್ಮ ಕಾರ್ಯವೇನು ಎಂದದ್ದಕ್ಕೆ ರಾಜಸನ್ಮಾನಂ ಅಂತೇಳಿ ಉತ್ತರ ಕೊಟ್ಟಂತೆ ಅಂದರೆ ಎಲ್ಲೆಲ್ಲಿ ಮೌನವಾಗಿರಬೇಕು ಯಥಾಯೋಗ್ಯ ಮೌನಿ ತನ್ನ ಹೆಸರು ಏನು ಅಂದರೆ ಕೇಳ ನಾನು ಎಲ್ಲೆಲ್ಲಿ ಮೌನವಾಗಿರಬೇಕು ಅಲ್ಲಿ ಅಲ್ಲಿ ಮೌನವಾಗಿರುತ್ತೇನೆ ಅಂಥವನ್ನು ಅಂತೇಳಿ ಯಥಾಯೋಗ್ಯ ಮೌನಿ ಯೋಗ್ಯಂ ಅನತಿಕ್ರಮ್ಯ ಯೋಗ್ಯತಾಂ ಅನತಿಕ್ರಮ್ಯ ಹ್ಞೂ ಯಥಾಯೋಗ್ಯಂ ಹ್ಞೂ ತನ್ನ ಯೋಗ್ಯತೆಯನ್ನು ಮೀರದಂತೆ ಮೌನಿಯಾಗಿರತಕ್ಕಂಥದ್ದು ಉದಾಹರಣೆಗೆ ಈಗ ಮಹಾಕವಿ ಕಾಳಿದಾಸ ಪ್ರಶ್ನೆ ಮಾಡುವಾಗಲೂ ಮೌನವಾಗಿದ್ದರೆ ಅವನು ಯೋಗ್ಯತೆಯನ್ನು ಮೀರಿದ ಮೌನಿಯಾಗ್ತಾನೆ ತನ್ನ ಯೋಗ್ಯತೆ ಎಷ್ಟೋ ಅಷ್ಟು ಮೌನ ಯಾರು ಪ್ರಶ್ನೆ ಮಾಡ್ತಾರೆ ಎಂಬುದನ್ನು ನೋಡಿಕೊಂಡು ಉತ್ತರ ಕೊಡತಕ್ಕಂಥದ್ದು ಇದು ಯಥಾಯೋಗ್ಯ ಮೌನಿ ಆಮೇಲೆ ತಮ್ಮ ಕಾರ್ಯವೇನು ಅಂತೇಳಿ ಹೇಳಿದ್ದಕ್ಕೆ ಈ ವೃದ್ಧ ಏನು ಹೇಳಿದರು ರಾಜಸನ್ಮಾನಂ ಅಂತ ಉತ್ತರ ಕೊಟ್ಟಿರಂತ ಅಂದರೆ ರಾಜರನಗಿ ಗೌರವಿಸ್ತಕ್ಕಂಥದ್ದು ಅದು ತನ್ನ ಕಾರ್ಯ ರಾಜ ಸನ್ಮಾನ ರಾಜರಿಗೆ ಜಯಘೋಷ ಮಾಡತಕ್ಕಂಥದ್ದು ರಾಜರನ್ನ ರಾಜರಿಗೆ ಮರ್ಯಾದೆ ಕೊಡ್ತಕ್ಕಂಥದ್ದು ಗೌರವ ಕೊಡ್ತಕ್ಕಂಥದ್ದು ಸನ್ಮಾನ ಸತ್ ಒಳ್ಳೆಯ ಮಾನ ಗೌರವ ಇದನ್ನು ಕೇಳಿ ಇಂಗಿತಜ್ಞನಾದ ಆ ಮಹಾಕವಿ ಇಂಗಿತಜ್ಞ ಅಂದರೇನು ಇನ್ನೊಬ್ಬರ ಮನೋ ಅಭಿಲಾಷೆಯನ್ನು ತಿಳಿಯತಕ್ಕಂತಹ ತಿಳಿಯುವ ಸಾಮರ್ಥ್ಯವಿರತಕ್ಕಂಥವನು ಇಂಗಿತ ಮನೋ ಇಂಗಿತ ಮನದ ಇಂಗಿತವನ್ನು ಜ್ಞಾ ತಿಳಿದವನು ಆದಂತಹ ಆ ಮಹಾಕವಿ ಹಾಗಾದರೆ ನನ್ನ ಸಂಗಡ ಮೇನಾದಲ್ಲಿ ಪೂರ್ವಣವಾಗಲಿ ಮಹಾರಾಜನ ಸನ್ನಿಧಿಗೆ ಕರೆದುಕೊಂಡು ಹೋಗ್ತೇನೆ ಅಂತೇಳಿ ವಿಜ್ಞಾಪಿಸಿದೆ ಅಂತರ ಇಬ್ಬರು ಮೇನದಲ್ಲಿ ಹೋಗ್ತಾ ಇರುವಾಗ ಕಾಳಿದಾಸ ತಾವು ಕವಿಗಳೋ ಪಂಡಿತರೋ ತಮ್ಮ ವೃತ್ತಿಯೇನೋ ಜೀವನವೇನೋ ಎನ್ನಲು ಆ ಮೌನಿಯು ವೈದಿಕೋ ವಿಪ್ರಹ ಎಂದನು ಅದರಿಂದ ಅವರು ಚತುರ್ವೇದ ಪಾರಂಗತರಿಂತಲೂ ಅಧ್ಯಾಪನ ಯಾಜನ ದಾನ ಪ್ರತಿಗ್ರಹ ಇವುಗಳಿಂದಲೇ ಜೀವನ ಮಾಡುವವರಿಂತಲೂ ಕವಿತ್ವಾದಿ ಪರಿಚಯ ರಹಿತರಿಂದಲೂ ಕಾಳಿದಾಸ ನಿಶ್ಚಯಿಸಿದೆ ವೈದಿಕ ವಿಪ್ರಹ ಅಂತೇಳಿ ಹೇಳಿದ ಕಾರಣ ವೈದಿಕ ವಿಪ್ರ ಅಂತ ಹೇಳಿದರೆ ಷಟ್ಕರ್ಮ ನಿರತ ಅಂತೇಳಿ ಅಧ್ಯಯನ ಅಧ್ಯಾಪನ ಯಜನ ಯಾಜನ ದಾನ ಪ್ರತಿಗ್ರಹ ಹೀಗೆ ಆರು ಕರ್ಮಗಳು ಷಟ್ಕರ್ಮದಿರೋದ್ರ ಅಂತ ವೈದಿಕ ವಿಪ್ರಾಯ ಅಂಥೇಳಿ ಯಜನ ಯಾಜನ ಯಜನಾ ಅಂದರೆ ತಾನು ಸ್ವತಃ ಯಜ್ಞ ಮಾಡ್ತಕ್ಕಂಥ ನಿತ್ಯಾಗ್ನಿಹೋ ಉತ್ತರಾದಿಗಳನ್ನು ಯಾಜನ ಅಂದರೆ ಇನ್ನೊಬ್ರಿಗೆ ಯಜ್ಞವನ್ನು ಮಾಡಿಸ್ತಕ್ಕಂಥದ್ದು ದಾನ ಇದು ಅಧ್ಯಯನ ಅಧ್ಯಾಪನ ಅಂದರೆ ಅಧ್ಯಯನ ಸ್ವತಃ ಅಧ್ಯಯನ ಮಾಡತಕ್ಕಂಥದ್ದು ವೇದ ವೇದಾಧ್ಯಯನ ವೇದಶಾಸ್ತ್ರಾದಿಗಳನ್ನು ಸ್ವಾಧ್ಯಾಯ ಅಧ್ಯಾಪನ ಇನ್ನೊಬ್ಬರಿಗೆ ಹೇಳಿಕೊಡ್ತಕ್ಕಂಥದ್ದು ಬೋಧಿಸ್ತಕ್ಕಂಥದ್ದು ಆಮೇಲೆ ದಾನ ಪ್ರತಿಗ್ರಹ ಅಂದರೆ ದಾನ ಕೊಡತಕ್ಕಂಥದ್ದು ಹಾಗೆ ಸ್ವೀಕಾರ ಆರು ಇದಾರು ಷಟ್ಕರ್ಮಗಳು ಅಂತೇಳಿ ಹೇಳಲ್ಪಟ್ಟಂಥದ್ದು ಬ್ರಾಹ್ಮಣನಿಗೆ ಅಂತೇಳಿ ಹೇಳ್ತಾರೆ ಅಂದರೆ ವೈದಿಕ ವಿಪ್ರ ವಿಪ್ರನಿಗೆ ಇವುಗಳಿಂದಲೇ ಜೀವನ ಮಾಡುವವರು ಅಂತೇಳಿ ಹೇಳಿದ ಕಾರಣ ಕಾಳಿದಾಸ ಇವರಿಗೆ ಬಹುಶಃ ಕವಿತ್ವ ಕವಿ ಏ ಅಂದರೆ ಕವಿತ್ವ ಇತ್ಯಾದಿಗಳ ಪರಿಚಯ ಇರಲಿಕ್ಕಿಲ್ಲ ಅಂತೇಳಿ ನಿಶ್ಚಯಿಸಿದೆ ಪುನಃ ಕೇಳ್ತಾನೆ ಕಾಳಿದಾಸ ಈಗ ರಾಜ ತನ್ನ ಕಾರ್ಯವೇನು ಅಂದರೆ ರಾಜ ಸನ್ಮಾನಂ ರಾಜನನ್ನು ಗೌರವಿಸ್ತಕ್ಕಂಥದ್ದು ಅಂತೇಳಿ ಅಲ್ಲ ರಾಜನಿಂದ ಗೌರವ ಸನ್ಮಾನವನ್ನು ಪಡ್ಕೊಳ್ಳಲಿಕ್ಕೆ ಅಂಥೇಳಿ ರಾಜನಿಂದ ಬಹುಮಾನ ಪ್ರಶಸ್ತಿಗಳನ್ನು ಪಡ್ಕೊಳ್ಲಿಕ್ಕೆ ಅದು ತನ್ನ ಕಾರ್ಯ ಅಂಥೇಳಿ ರಾಜರಿನ ಪ್ರಶಂಸೆ ಮಾಡೋದು ಮೊದಲು ಆಮೇಲೆ ಖುಷಿಯಾದರೆ ರಾಜರು ಏನಾದರೂ ಕೊಡ್ತಾರ ಕೊಡ್ತಾರೆ ಹೊಗಳಿದವರಿಗೆ ಹಾಗೆ ಯಾಕೆ ಅಂತೇಳಿ ಕೇಳಿದೆ ರಾಜಾನುಗ್ರಹ ಯಾಕೆ ಕನ್ಯಾವಿವಾಹಾರ್ಥಂ ಎಂದು ಮೌನಿಯು ನೋಡಿದ ಯಾರು ವೃದ್ಧ ಬ್ರಾಹ್ಮಣ ಅದನ್ನು ಕೇಳಿ ಮಹಾಕವಿ ತನ್ನ ಮನಸ್ಸಿನ ಒಂದು ವಿಚಿತ್ರವಾದ ಭಾವನೆಯನ್ನು ಸೃಷ್ಟಿಸಿಕೊಂಡ ಆಸ್ಥಾನವು ಅಂದರೆ ಕನ್ಯಾವಿವಾಹಾರ್ಥಂ ಕನ್ಯೆ ಮದುವೆಗೋಸ್ಕರ ಅಂತೇಳಿ ಇವ ಹೇಳಿದ ಇವನಿಗಾಗಿರ್ಲಿಲ್ಲ ಯಾಕೆ ಇವನು ವೃದ್ಧ ಬ್ರಾಹ್ಮಣ ಅಥವಾ ವಿಚಿತ್ರವಾಗಿ ಇನ್ನೇನು ಕನ್ಯಾ ವಿವಾಹಾರ್ಥವಾಗಿ ಅಂದರೆ ತಾನು ಮದುವೆ ಆಗಬೇಕಾ ಇನ್ನೂ ಗೊತ್ತಿಲ್ಲ ಏನು ಅಂಥೇಳಿ ವಿಚಾರ ಬಹಳ ರಹಸ್ಯವಾದ ಮಾತುಗಳು ಬಹಳ ಸಂಕೇಪವಾದದ್ದು ಹಾಗಾಗಿ ಅರ್ಥ ಮಾಡಿಕೊಡಲಿಕ್ಕೆ ಸಾಧ್ಯ ಇಲ್ಲ ಸಾಧಾರಣ ಸಾಮಾನ್ಯವಾಗಿ ಸಾಮಾನ್ಯ ಜನರಿಗೆ ಕನ್ಯಾವಿವಾಹ ಅರ್ಥವಾಗಿ ರಾಜಾನುಗ್ರಹ ಬೇಕು ಅಂದರೆ ತನ್ನ ಮಗಳನ್ನು ಮದುವೆ ಮಾಡಿಕೊಡಲಿಕ್ಕೆ ತನಗೆ ಬೇಕಾದ ವ್ಯವಸ್ಥೆಗಳು ಬೇಕು ಅಂತೇಳಿ ಇರ್ಬೋದು ನೋಡೋಣ ಅದನ್ನು ಕೇಳಿ ಮಹಾಗವಿ ತನ್ನ ಮನಸ್ಸಿನಲ್ಲಿಂದು ವಿಚಿತ್ರವಾದ ಭಾವನೆಯನ್ನು ಸೃಷ್ಟಿಸಿಕೊಂಡು ಆ ಸ್ಥಾನವು ಸಮೀಪಿಸಲು ರಾಜನ ಆ ಸ್ಥಾನ ಸಮೀಪಿಸಿತು ಇಬ್ಬರೂ ಮೇನಾದಿನಿಂದ ಇಳಿದು ಭೋಜರಾಜನ ದರ್ಬಾರ ಮಂಟಪವನ್ನು ಪ್ರವೇಶಿಸಿದರು ಪ್ರವೇಶ ಮಾಡಿದರು ತರುವಾಯ ಕಾಳಿದಾಸ ಮಹಾರಾಜನಿಗೆ ಆಶೀರ್ವದಿಸಿ ತನ್ನ ಸ್ಥಾನದಲ್ಲಿ ಕೂರದೇ ಒಂದು ಕ್ಷಣ ಹಾಗೆಯೇ ನಿಂತ ಮಹಾರಾಜನು ಮಹಾಕವಿಯ ಭಾವವನ್ನು ಅರಿತು ನೋಡಿ ಈ ಜ್ಞಾನಿಗಳು ಅಂತ ಹೇಳಿ ಅವರ ಹಾವಭಾವಗಳಲ್ಲಿಯೇ ತಿಳ್ಕೊಳ್ತಾರೆ ಇನ್ನೊಬ್ಬರ ಹಾವಭಾವಗಳಲ್ಲಿಯೇ ಅವರ ಮನದ ಇಂಗಿತವನ್ನು ಇಂಗಿತಜ್ಞರು ಅಂತೇಳಿ ಹ್ಞೂ ಅರಿಯಬಲ್ಲಂಥವ್ರು ಕವಿಯ ಭಾವವನ್ನ ಯಾಕೆ ಒಂದು ಕ್ಷಣ ಹಾಗೇ ನೀವು ತೆಗೆದುಕೊಳ್ಳಲಿಲ್ಲ ಕೇಳ್ತಾನೆ ಎಲೆ ಮಿತ್ರನೇ ನಿನ್ನೆಷ್ಟಥವೇನು ಏನಾಗಬೇಕಾಗಿದೆ ನಿನಗೆ ಈ ಮಹನೀಯರು ಯಾರು ಅಂತೇಳಿ ಕೇಳ್ತಾನೆ ಕಾಳಿದಾಸ ಹೇಳ್ತಾನೆ ಇವರು ನನ್ನ ಗುರುಗಳು ಬಹುಕಾಲದ ಮೇಲೆ ನನಗೆ ದರ್ಶನ ಕೊಟ್ಟಿದ್ದಾರೆ ತಮಗೆ ಅವರ ಅನುಗ್ರಹ ಉಂಟಾಗಬೇಕೆಂದು ಅವರನ್ನು ಸನ್ನಿಧಾನಕ್ಕೆ ಕರೆತಂದೆ ಅಂತೇಳಿ ಹೇಳ್ತಾನೆ ನೋಡಿ ಕಾಳಿದಾಸ ಯಾವ ರೀತಿ ಹೇಳಿದ ಅಂತೇಳಿ ತನ್ನ ಗುರು ಅಂತೇಳಿ ಹೇಳ್ಬಿಡ್ತಾನೆ ಮಹಾರಾಜನ ಕೂಡಲೇ ಸಿಂಹಾಸನವನ್ನು ಬಿಟ್ಟಿ ಇಳಿದು ಮೌನಿಗೆ ಸಾಷ್ಟಾಂಗವಾಗಿ ನಮಸ್ಕಾರ ಮಾಡ್ತಾನೆ ಬ್ರಾಹ್ಮಣನು ತ್ರಿಪೀಡಾಸ್ತು ಅಂತೇಳಿ ಆಶೀರ್ವಾದ ಮಾಡಿದೆ ಆಗ ರಾಜನಿಗೆ ಏನು ತೋಚದೆ ಇದ್ದು ಕಾಳಿದಾಸನ ಮುಖವನ್ನು ನೋಡಲು ಆತ ಕಾಳಿದಾಸ ಹೇಳ್ತಾನೆ ಮಹಾಸ್ವಾಮಿ ತಮಗೆ ಅತ್ಯುತ್ಕೃಷ್ಟವಾದ ಸುಖವನ್ನು ಗ್ರಹಿಸಲ್ಪಟ್ಟಿತು ಸಭೆಯಲ್ಲಿ ವಿದ್ಯುಚ್ಛ ಇರುವ ನೋಡಿ ಅದಕ್ಕೆ ಸರಿಯಾದ ವಿವರಣೆ ಅವನ ಮಾತುಗಳಿಗೆ ಒಂದೊಂದು ವಾಹ ಒಂದೊಂದು ಶಬ್ದದ ಮಾತುಗಳಿಗೆ ಅಥವಾ ಎರಡೆರಡು ಶಬ್ದದ ಮಾತುಗಳಿಗೆ ಕಾಳಿದಾಸ ಅಂತಹ ಮಹಾಮೇಧಾವಿಳಿ ಕೊಡಬೇಕು ವಿವರಣೆ ಸಾಕಿದವ್ರಿಗೆ ಸಾಧ್ಯ ಇಲ್ಲ ತ್ರಿಪೀಡ ತ್ರಿವಿಧ ಪೀಡೆಗಳು ಯಾವುದೆಲ್ಲ ಆಧ್ಯಾತ್ಮಿಕ ಆದಿಭೌತಿಕ ಆದಿದೈವಿಕ ಪೀಡೆಗಳು ತಾಪತ್ರಯಗಳು ಅಂತೇಳಿ ಹೇಳ್ತೇವೆ ಮೂರು ಪೀಡೆಗಳು ಇರಲಿ ನಿನಗೆ ಈ ಮೂರು ತೊಂದರೆಗಳು ನಿನಗೆ ಬಾಧಿಸಲಿ ಅಂತೇಳಿ ಆಶೀರ್ವಾದ ಮಾಡಿದಾಗೆ ಆಯಿತು ನಾವು ನೇರವಾಗಿ ಮೇಲ್ನೋಟಕ್ಕೆ ನೋಡಿದರೆ ಹಾಗಾದರೆ ಅದರ ಅರ್ಥ ಏನು ಅಂತೇಳಿ ಕಾಳಿದಾಸ ಹೇಳ್ತಾ ಇದ್ದೇನೆ ಮಹಾಸ್ವಾಮಿ ತಮಗೆ ಅತ್ಯುತ್ತಕೃಷ್ಟವಾದ ಸುಖ ಅನುಗ್ರಹಿಸಲ್ಪಟ್ಟಿತು ಅಂದರೆ ರಾಜನಿಗೆ ಕಸಿವಿಸಿ ಯಾಕೆ ಹೀಗೆ ಹೇಳಿದ ಆಶೀರ್ವಾದ ಯುದ್ಧ ಬ್ರಾಹ್ಮಣ ಸಭೆಯಲ್ಲಿ ವಿದ್ಯತ್ ಶಿರೋಮಣಿಗಳಿಂದಲೂ ವಿದ್ವತ್ ಶಿರೋಮಣಿಗಳಿಂದಲೂ ಊಟದಲ್ಲಿ ಮಕ್ಕಳಿಂದಲೂ ಹ್ಞೂ ನಿನಗೆ ಪೀಡೆ ಮೂರು ರೀತಿಯ ಪೀಡೆ ಹೇಗೆ ನೋಡಿ ಅದಕ್ಕೆ ವಿವರಣೆ ಕೊಡತಕ್ಕಂಥದ್ದು ಸಭೆಯಲ್ಲಿ ವಿದ್ವಾಂಸರುಗಳಿಂದ ವಿದ್ಯುತ್ ಶಿರೋಮಣಿಗಳು ಶ್ರೇಷ್ಠರಾದ ವಿದ್ವಾಂಸರುಗಳಿಂದಲೂ ಊಟದಲ್ಲಿ ಮಕ್ಕಳಿಂದಲೂ ಅಂದರೆ ಅಷ್ಟು ಮಕ್ಕಳು ಇರಲಿ ನಿನಗೆ ಊಟ ಮಾಡುವಾಗ ಸುತ್ತಮುತ್ತ ಹ್ಞೂ ಅಂದರೆ ಮನೆ ಪ್ರಜಾಸಂಪತ್ತುಗಳಿಂದ ತುಂಬಿರಲಿ ಆಸ್ಥಾನ ವಿದ್ಯುತ್ ಶಿರೋಮಣಿಗಳಿಂದ ತುಂಬಿರಲಿ ಸಭೆ ಶಯನದಲ್ಲಿ ಸ್ವಕಾಂತೆಯಿಂದಲೂ ನಿತ್ಯವಾಗಿ ತಾವು ಪೀಡಿಸಲ್ಪಡಬೇಕು ಅಂದರೆ ನಿನಗೆ ಪುತ್ರ ಲಾಭವಾಗಲಿ ವಿದ್ಯುತ್ ಲಾಭವಾಗಲಿ ಆಮೇಲೆ ಕಾಂತಾಲಾಭವಾಗಲಿ ಪತ್ನಿ ಲಾಭ ಈ ಮೂರು ಪೀಡೆಗಳು ನಿನಗೆ ಉಂಟಾಗಲಿ ಅಂದರೆ ಮೂರು ತೊಂದರೆಗಳು ಅಂಥೇಳಿ ಎಂದು ಐಹಿಕ ಸುಖವನ್ನೆಲ್ಲ ತಮಗೆ ಸೂರೆ ಕೊಟ್ಟಿದ್ದಾರೆ ಈ ಮೂರು ಐಹಿಕ ಸುಖಗಳನ್ನು ಇದಕ್ಕಿಂತ ಹೆಚ್ಚಾದ ಅನುಗ್ರಹವೇನು ಲೌಕಿಕವಾದ ಸುಖ ಅಂಥೇಳಿ ಹೇಳಿದೆ ಕವಿಯ ವ್ಯಾಖ್ಯಾನವನ್ನು ಮಹಾರಾಜನು ಕೇಳಿ ಸಂತೋಷದಿಂದ ಮೌನಿಗೆ ಉಚ್ಚ ಎತ್ತರವಾದ ಪೀಠವನ್ನು ಕೊಟ್ಟು ತಾನು ತನ್ನ ಆಸನದಲ್ಲಿ ಕುಳಿತ ಆಗ ಅತಿ ವಿವೇಕಿಯಾದ್ರಿಂದ ಮಹಾರಾಜನಿಗೆ ಹೀಗೆ ಆಲೋಚನೆ ಉಂಟಾಯಿತು ಈ ಮಹಾಕವಿಯ ಗುರುವಿನಿಂದ ಐಹಿಕ ಸುಖವನ್ನು ಪಡೆಯುವುದು ಏನು ಅತಿಶಯ ಅಂದರೆ ಮೋಕ್ಷಸುಖ ಅಂತ್ಯವಿಲ್ಲದ ಮೋಕ್ಷಸುಖನ್ನೇ ಇವರ ಅನುಗ್ರಹದಿಂದ ಪಡೆಯಬೋದಲ್ವೇ ಹಿಂದೆ ಜನಕರಾಯನಿಗೆ ಯಾಜ್ಞ ವರ್ಕ್ಯರು ಹಾಗೆ ಇವರು ನನಗೆ ಲಭ್ಯರಾಗಿರುವರು ಅಂತೇಳಿ ಅಂದ್ಕೊಳ್ತಾನೆ ಹ್ಞೂ ಈ ಬಗೆಯಲ್ಲಿ ಹೊಸ ಭಾವನೆಯನ್ನು ಹೊಂದಿದ ರಾಜ ಕವಿಯನ್ನು ನೋಡಿ ಮಿತ್ರನೇ ಇವರಿಂದ ನಾನು ಆತ್ಮಜ್ಞಾನವನ್ನು ಪಡೆದು ನಿತ್ಯ ಸುಖವನ್ನು ಅನುಭವಿಸಬೇಕೆಂದು ಅಪೇಕ್ಷಿಸುತ್ತೇನೆ ಈ ನನ್ನ ಮನೋರಥವು ನಿನ್ನಿಂದ ನೆರವೇರಬೇಕು ಎಂದು ಕಾಳಿದಾಸನ ಹತ್ರ ಹೇಳ್ತಾನೆ ಮಹಾಕವಿಯು ನಿರ್ಭೀತನಾಗಿ ಹೀಗೆ ಹೇಳ್ತಾನೆ ಮಹಾಸ್ವಾಮಿ ಗುರುಗಳಲ್ಲಿ ವಿಚಾರ ಮಾಡತಕ್ಕ ದೇಶ ರೀತಿಗಳು ಶಾಸ್ತ್ರಗಳಲ್ಲಿ ವಿವರಿಸಲ್ಪಟ್ಟಿವೆ ತದ್ವಿಧ್ಯ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ ದೊಡ್ಡವರಿಗೆ ನಮಸ್ಕರಿಸುವಂಥದ್ದು ಅವರಲ್ಲಿ ತತ್ವ ವಿಚಾರ ಮಾಡ್ತಕ್ಕಂಥದ್ದು ಅವರ ಸೇವೆಯನ್ನು ಮಾಡ್ತಕ್ಕಂಥದ್ದು ಈ ಕ್ರಮದಿಂದ ತತ್ವವನ್ನು ತಿಳಿದುಕೊಳ್ಳಬೇಕು ತತ್ ವಿದ್ಧ ತತ್ವವನ್ನು ತಿಳಿ ಹೇಗೆ ಪ್ರಣಿಪಾತೇನ ಅವರ ಕಾಲಿಗೆ ಅಡ್ಡ ನಮಸ್ಕಾರ ಮಾಡಿ ಪರಿಪ್ರಶ್ನೆಯೇನ ಅವರಲ್ಲಿ ತತ್ವ ವಿಚಾರವನ್ನು ಪ್ರಶ್ನೆ ಮಾಡುವ ಮೂಲಕ ಸೇವೆಯ ಅವರನ್ನು ಸೇವೆ ಮಾಡುವ ಮೂಲಕ ತಿಳ್ಕೊಳ್ಬೇಕು ಆದ್ದರಿಂದ ನಾಳೆ ಪ್ರಾತಃ ಕಾಲದಲ್ಲಿ ನಿತ್ಯಕರ್ಮಗಳನ್ನು ಮುಗಿಸಿಕೊಂಡು ಯುಕ್ತವಾದ ಪರಿಕರಗಳೊಡನೆ ಗುರುಗಳಿರುವ ಸ್ಥಾನಕ್ಕೆ ಶಿಷ್ಯವೃತ್ತಿಯಿಂದ ಬಂದು ದರ್ಶನ ಮಾಡಿದರೆ ತಮ್ಮ ಅಭೀಷ್ಟವು ಸಿದ್ಧಿಯಾಗ್ತದೆ ಅಂತೇಳಿ ಉತ್ತರ ಕೊಟ್ಟೆ ಹ್ಞೂ ಇವರು ಇರುವಲ್ಲಿಗೆ ಬರಬೇಕು ನಾಳೆ ಸ್ನಾನ ಮಾಡಿ ನಿತ್ಯಕರ್ಮ ಮುಗಿಸಿಕೊಂಡು ಯುಕ್ತವಾದ ಪರಿಕರಗಳೊಡನೆ ಗುರುಗಳಿರುವ ಸ್ಥಾನಕ್ಕೆ ಶಿಷ್ಯವೃತ್ತಿಯಿಂದ ಬಂದು ದರ್ಶನ ಮಾಡಬೇಕು ಆಗ ತಮ್ಮ ಮೋಕ್ಷಾಭಿಲೇ ರಾಶಿ ಮೋಕ್ಷಾಭಿಷ್ಟವು ಸಿದ್ಧಿಸುತ್ತದೆ ಅಂತೇಳಿ ಈ ಮಹಾಕವಿ ಕಾಳಿದಾಸ ಉತ್ತರ ಕೊಡುತ್ತಾನೆ ಭೋಜರಾಜನಿಗೆ ಮಹಾರಾಜ ಅದಕ್ಕೆ ಸಮ್ಮತಿಸಿ ತಾನು ತನ್ನ ಪತ್ನಿಯೊಡನೆ ಮರುದಿನ ಅನೇಕ ವಸ್ತ್ರಾಭರಣಗಳ ಸಂಗಡ ಯಥೇಷ್ಟವಾಗಿ ದ್ರವ್ಯವನ್ನು ತೆಗೆದುಕೊಂಡು ಕಾಳಿದಾಸನ ಮನೆಯಲ್ಲಿ ಗುರುಗಳ ಮುಂದೆ ಎಲ್ಲವನ್ನು ಒಪ್ಪಿಸಿ ಸಾಷ್ಟಾಂಗ ನಮಸ್ಕಾರ ಮಾಡಿ ಅತ್ಯಂತ ಕುತೂಹಲಪೂರ್ವಕವಾಗಿ ಕಾಳಿದಾಸನಿಂದ ಕೊಡಲ್ಪಟ್ಟ ಆಸನದಲ್ಲಿ ಕುಳಿತ ಮಹಾಕವಿ ಇದನ್ನೆಲ್ಲ ನೋಡಿ ಸಂತೋಷದಿಂದ ಮಹಾಪ್ರಭು ತಮ್ಮ ಭಕ್ತಿಗೆ ತಮ್ಮ ಗುರುಗಳು ನಮ್ಮ ಗುರುಗಳು ಪರವಶರಾದರು ಇನ್ನು ಬ್ರಹ್ಮ ವಿಚಾರ ಮಾಡಬೇಕಾದರೆ ತಮಗೆ ಇಷ್ಟವಾದ ಪ್ರಶ್ನೆಗಳನ್ನು ಕೇಳಬಹುದು ಗುರುಗಳ ಉತ್ತರಗಳನ್ನು ನಾನೇ ವಿವರಿಸ್ತೇನೆ ಅಂತ ಹೇಳ್ತಾನೆ ಭೋಜ ಹೇಳ್ತಾನೆ ನೋಡಿ ಇಲ್ಲಿ ಪ್ರಶ್ನೋತ್ತರವಾದ್ದು ಇದು ಭೋಜನ ಪ್ರಶ್ನೆಗಳು ನೋಡಿ ಅಂತಹ ಮಹಾ ಮೇಧಾವಿ ಅದಕ್ಕೆ ಮೇಧಾವಿಯ ಉತ್ತರಗಳು ಜ್ಞಾನಿಯ ಉತ್ತರಗಳು ಗುರುಗಳೇ ಮೋಕ್ಷಕ್ಕೆ ಮುಖ್ಯ ಸಾಧನವು ಯಾವುದು ಅಂಥೇಳಿ ಭೋಜ ಕೇಳ್ತಾನೆ ಭೋಜರಾಜ ಆಗ ಈ ಮೌನಿ ಹೇಳ್ತಾನೆ ಜ್ಞಾನ ಆದ ಕೃತ ನೋಡಿ ಮುಂಡಕ ಉಪನಿಷತ್ತಿನ ಒಂದು ಎರಡು ಹನ್ನೆರಡು ಮಂತ್ರ ಕಾಳಿದಾಸ ಹೇಳ್ತಾನೆ ಅದಕ್ಕೆ ಅಂದರೆ ಅದರ ವಿವರಣೆ ಕೊಡ್ತಾನೆ ನಾಸ್ತಿ ಅಕೃತಃಕೃತೇನ ಕರ್ಮದಿಂದ ಮೋಕ್ಷವಿಲ್ಲ ನಾನು ಪಂಥ ನಾಸ್ತಿ ಆಕೃತ ಆಕೃತ ನಾಸ್ತಿ ಕರ್ಮದಿಂದ ಕೃತೇನ ಅಂದರೆ ಮಾಡುವುದರಿಂದ ಮೋಕ್ಷವಿಲ್ಲ ಆಕೃತ ಆಸ್ತಿ ಮಾಡದಿರುವಿಕೆಯು ಬಂಧನವಿಲ್ಲದಿರತಕ್ಕಂಥದ್ದು ಮಾಡದಿರುವಿಕೆ ಮೋಕ್ಷ ವಿರಕ್ತ ಸ್ಥಿತಿ ವೈರಾಗ್ಯ ಸ್ಥಿತಿ ಅಥವಾ ಮೋಕ್ಷ ಅದು ಅಕೃತ ಅದು ಮಾಡಿ ಬರತಕ್ಕಂಥದ್ದು ನಮ್ಮ ಯಥಾರ್ಥ ಸ್ಥಿತಿ ಅದು ಆತ್ಮಸ್ವರೂಪ ಮೋಕ್ಷ ಸ್ವರೂಪ ಎನ್ನತಕ್ಕಂಥದ್ದು ನಮ್ಮ ಯಥಾರ್ಥ ಸ್ಥಿತಿ ಹಾಗಾಗಿ ಅದಕ್ಕೆ ಅಗೃತ್ ಅಕೃತ ಅಂತೇಳಿ ಹೇಳಿದ್ದಾರೆ ಹಾಗಾಗಿ ಕೃತೇನ ನಾಸ್ತಿ ಅಕೃತ ಕರ್ಮದಿಂದ ಮೋಕ್ಷವಿಲ್ಲ ಅಕೃತ ಅಂದರೆ ಮೋಕ್ಷ ಅಂತ ಹೇಳ್ತಾರೆ ಕರ್ಮದಿಂದ ಇಲ್ಲದೇ ಇರತಕ್ಕಂಥದ್ದಕ್ಕೆ ಅಕೃತ ಕೃತ ಅಂದರೆ ಮಾಡತಕ್ಕಂಥದ್ದು ಮಾಡಿದ್ದು ಅಂಥೇಳಿ ಹಾಗಾಗಿ ಕೃತೇನ ಆಕೃತ ನಾಸ್ತಿ ಮಾಡುವಿಕೆಯಿಂದ ಮಾಡದೇ ಇರುವಿಕೆ ಏನೂ ಮಾಡದೇ ಇರುವಿಕೆ ಅದು ಮೋಕ್ಷ ಸ್ಥಿತಿ ಅದು ಸಾಧ್ಯವಿಲ್ಲ ಉಂಟಾಗ ಉಂಟಾಗಲಿಕ್ಕೆ ಕರ್ಮದಿಂದ ಮೋಕ್ಷವಿಲ್ಲ ಅದನ್ನು ಹೇಳಿದ್ದು ಜ್ಞಾನಾತ್ ಅಕೃತ ಅಂದರೆ ಜ್ಞಾನದಿಂದ ಮೋಕ್ಷ ಅಂಥೇಳಿ ನಾಣ್ಯ ಪಂಥ ವಿದ್ಯತೆ ಅಯನಾಯ ಜ್ಞಾನವನ್ನು ಬಿಟ್ಟು ನ ಅನ್ಯ ಪಂಥ ಬೇರೆ ದಾರಿ ವಿದ್ಯತೆ ಅಯನಾಯ ಮೋಕ್ಷಕ್ಕೆ ಮೋಕ್ಷವನ್ನು ಪಡೆಯಲು ಬೇರೆ ಮಾರ್ಗವಿಲ್ಲ ಎಂಬ ಶ್ರುತಿಗಳ ಪ್ರಮಾಣದಿಂದಲೇ ಜ್ಞಾನವೇ ಮುಖ್ಯ ಸಾಧನವಾಯಿತು ಅಜ್ಞಾನದಿಂದ ಸಂಸಾರವಾಗಿರುವಲ್ಲಿ ಜ್ಞಾನದಿಂದ ತನ್ನ ಅಂದರೆ ಸಂಸಾರದಾಶವೂ ನ್ಯಾಯವಲ್ವೇ ಅಜ್ಞಾನದಿಂದ ಸಂಸಾರ ಜ್ಞಾನದಿಂದ ಸಂಸಾರದ ನಾಶ ಇದು ಯುಕ್ತವಲ್ವೇ ಜ್ಞಾನವೆಂದರೆ ಏನು ಅಂತೇಳಿ ಬಹು ಜ ಸತ್ಯಂ ಮಿಥ್ಯಾ ಮೌನಿ ಉತ್ತರ ಕೊಡ್ತೇನೆ ಕಾಳಿದಾಸ ಹೇಳ್ತಾನೆ ಅಂದರೆ ಬ್ರಹ್ಮಸತ್ಯಂ ಜಗನ್ಮಿಥ್ಯಾ ಎಂಬುದೇ ಜ್ಞಾನದ ಸ್ವರೂಪ ಯಾವುದು ಸತ್ಯ ಯಾವುದು ಮಿಥ್ಯ ಏನತಕ್ಕಂಥ ಸದಸದ್ವಿವೇಕ ಅದೇ ಜ್ಞಾನ ಅಂತೇಳಿ ಭೋಜ ಪ್ರಶ್ನೆ ಮಾಡ್ತಾನೆ ಈ ವಿಷಯದಲ್ಲಿ ಪ್ರಮಾಣವೇನು ಶ್ರುತ್ಯನುಭವವು ನೋಡಿ ಎರಡು ಪ್ರಮಾಣಗಳು ಅಂದರೆ ದಶೋಪನಿಷತ್ತುಗಳು ನಮ್ಮ ಅನುಭವವು ಶ್ರುತಿ ಅಂದರೆ ಇಲ್ಲಿ ದಶೋಪನಿಷತ್ತುಗಳನ್ನು ಹೇಳ್ತಕ್ಕಂಥದ್ದು ಮತ್ತು ನಮ್ಮ ಅನುಭವ ಯಾವ ವಿರೋಧವೂ ಇಲ್ಲದೆ ಈ ತತ್ವವನ್ನು ಪ್ರಮಾಣಪಡಿಸ್ತವೆ ಸಾಧಿಸ ಸಾಧಿಸ್ತವೆ ಅಂತೇಳಿ ಹೊರಪಡಿಸ್ತವೆ ಶ್ರು ಅನುಭವವು ಹಾಗಾದರೆ ಕ್ರಮವಾಗಿ ಉಪನಿಷತ್ತುಗಳ ತಾತ್ಪರ್ಯವನ್ನು ತಿಳಿಸಬೇಕು ಈಗ ಮೌನಿ ಹೇಳ್ತಾನೆ ಈಟ್ ಅಸ್ಮಿ ಅಂಥೇಳಿ ಈಶಾವಾಸ್ಯ ಉಪನಿಷತ್ತಿನ ಒಂದು ಹದಿನಾರನೇ ಮಂತ್ರ ಅಂದರೆ ಈಶಾವಾಸ್ಯದಲ್ಲಿ ಈಶಾವಾಸ್ಯಮಿದ್ ಸರ್ವಂ ಎಂಬುದರಿಂದ ಜಗತ್ತೆಲ್ಲವೂ ಬ್ರಹ್ಮದಿಂದ ಮುಚ್ಚಲ್ಪಡಬೇಕೆಂದು ಈಶಾ ಆವಾಸ್ಯಂ ಆವಾಸ್ಯಂ ಅಂದರೆ ಮುಚ್ಚಲ್ಪಡಬೇಕು ಇದಗುಂ ಸರ್ವಂ ಇದೆಲ್ಲವೂ ಕೂಡ ಅಂದರೆ ಬ್ರಹ್ಮವಾಗಿಯೇ ಗ್ರಹಿಸಲ್ಪಡಬೇಕು ಅಂತೇಳಿ ಜಗತ್ತೆಲ್ಲವೂ ಬ್ರಹ್ಮ ಅಂತೇಳಿ ತಿಳಿಯಬೇಕು ಅಂಥೇಳಿ ಈಶಾವಾಸ್ಯಂ ಇದಂ ಸರ್ವಂ ಇದಗುಂ ಸರ್ವಂ ಇದು ಯಜುರ್ವೇದದ ವಿಶೇಷತೆ ಮುಂದೆ ಕರ್ಕಶವರ್ಣಗಳು ಬಂದಾಗ ಹಾಶಾಸಗಳು ಬಂದಾಗ ಅದರ ಹಿಂದೆ ಇರ್ತಕ್ಕಂಥ ಅನುಸ್ವಾರಕ್ಕೆ ಗುಂ ಅಂತ ಹೇಳತಕ್ಕಂಥ ಒಂದು ಆದೇಶ ಆಗ್ತದೆ ಇದು ಯಜುರ್ವೇದದ ವಿಶೇಷತೆ ಶುಕ್ಲಯಜುರ್ವೇದ ಇರ್ಬೋದು ಕೃಷ್ಣಯಜುರ್ವೇದ ಇರ್ಬೋದು ಎರಡು ಯಜುರ್ವೇದಗಳಲ್ಲಿ ಕೂಡ ಶುಕ್ಲಯಜುರ್ವೇದ ಅಂದರೆ ಅದರಲ್ಲಿ ಸಂಹಿತೆ ಪ್ರತ್ಯೇಕವಾಗಿ ಬ್ರಾಹ್ಮಣ ಪ್ರತ್ಯೇಕವಾಗಿರಿದೆ ಇದರಲ್ಲಿ ಶು ಯಜುರ್ವೇದದಲ್ಲಿ ಸಂಹಿತೆ ಬ್ರಾಹ್ಮಣಗಳು ಮಿಶ್ರವಾಗಿರ್ತಕ್ಕಂಥದ್ದು ಹಾಗೆ ಕೃಷ್ಣ ಅಂತೇಳಿ ಮಿಶ್ರಿತವಾಗಿರ್ತಕ್ಕಂಥದ್ದು ಕಪ್ಪು ಅಂತಕ್ಕಂಥದ್ದು ಹಾಗೆಯೇ ಕೃಷ್ಣ ದ್ವೈಪಾಯನರಿಂದ ಬೋಧಿಸಲ್ಪಟ್ಟದ್ದು ಕೃಷ್ಣ ಯಜುರ್ವೇದ ಅದಲ್ಲದೇ ಇರತಕ್ಕಂಥದ್ದು ಶುಕ್ಲಯ ಯಜುರ್ವೇದ ಹಾಗಾಗಿ ಕೃಷ್ಣ ಆಮೇಲೆ ಕೃಷ್ಣ ಪಕ್ಷದ ಚತುರ್ದಶಿಯಿಂದ ಚತುರ್ದಶಿಯಿಂದಲೇ ಅಧ್ಯಯನಕ್ಕೆ ತೊಡಗತಕ್ಕಂಥದ್ದು ಕೃಷ್ಣ ಯಜುರ್ವೇದ ಶುಕ್ಲ ಪಕ್ಷದಲ್ಲಿ ಅಧ್ಯಯನಕ್ಕೆ ತೊಡಗತಕ್ಕಂಥದ್ದು ಶುಕ್ಲ ಯಜುರ್ವೇದ ಈ ರೀತಿ ಕೂಡ ಬೇರೆ ಬೇರೆ ರೀತಿಯಲ್ಲಿ ಹೇಳ್ತಾರೆ ಆಮೇಲೆ ಕೃಷ್ಣ ಯಜುರ್ವೇದ ಅಂತ ಹೇಳಿದರೆ ಯಾಜ್ಞವರ್ಕ್ಯ ವೈಶಂಪಾಯನ ಶಿಷ್ಯ ವಮನ ಮಾಡಿರತಕ್ಕಂಥದ್ದು ವಾಂತಿ ಮಾಡಿರ್ತಕ್ಕಂಥದ್ದು ಅದು ಕೃಷ್ಣ ಯಜುರ್ವೇದ ಅಂದರೆ ವೈಶಪ್ಪಾಯನರಿಗೂ ಶಿಷ್ಯನಾದ ಯಾಜ್ಞವಲ್ಕೆಯನಿಗೂ ಏನೋ ವಾಗ್ವಿವಾದ ಬಂದು ವಾದ ವಿವಾದಗಳಲ್ಲಿ ಗುರು ವೈಶಂಪಾಯನರು ಅವರಿಗೆ ಕೋಪ ಬಂದು ನಾನು ಕಲಿಸಿದ್ದನ್ನೆಲ್ಲ ವಮನ ಮಾಡುವಂಥ ಹೇಳ್ತಾರೆ ಹಾಗೆ ವಮನ ಮಾಡ್ತಾನೆ ಯಾಜ್ಞವಲ್ಕೆಯನು ಅಂಥ ಶಿಷ್ಯನವನು ಅಂದರೆ ಅಂಥ ಮೇಧ ಜ್ಞಾನಿ ವಮನ ಮಾಡಿದಾಗ ಅದನ್ನು ಅದು ವಿದ್ಯೆ ವ್ಯರ್ಥ ಆಗೋದು ಬೇಡ ಅಂತೇಳಿ ಉಳಿದ ಶಿಷ್ಯರನ್ನ ಅವರು ತಿತ್ತಿರಿ ಹಕ್ಕಿಗಳ ಮೂಲ ರೂಪದಲ್ಲಿ ಉಳಿದ ಶಿಷ್ಯರುಗಳದ್ದ ಅದನ್ನು ಸ್ವೀಕಾರ ಮಾಡಲಿಕ್ಕೆ ಹೇಳ್ತಾರೆ ವೈಶಂಪಾಯನರು ಹಾಗೆ ಕಿತ್ತಿರಿ ಹಕ್ಕಿಗಳ ರೂಪದಲ್ಲಿ ಉಳಿದ ಶಿಷ್ಯರುಗಳು ಆ ಸ್ವೀಕಾರ ಮಾಡಿದ್ರಿಂದ ತೈತಿರಿಯ ಉಪನಿಷತ್ತು ಆಗ್ತದೆ ಒಂದು ಕಥೆ ಇದೆ ತೈತಿರಿಯ ಸಂಹಿತೆ ಆಗ್ತದೆ ಅಂಥೇಳಿ ಅದೇ ಕೃಷ್ಣಯಜುರ್ವೇ ತೈತಿರಿಯ ಸಂಹಿತೆ ಅದರಲ್ಲಿ ಒಂದು ಕೃಷ್ಣ ಯಜುರ್ವೇದದಲ್ಲಿ ಬೇರೆ ಬೇರೆ ಸಂಹಿತೆಗಳಿದೆ ತೈತ್ರಿಯ ಸಂಹಿತೆ ಮೈತ್ರಾಯಣೀಯ ಸಂಹಿತೆ ಆಮೇಲೆ ಕಾಟಕ ಸಂಹಿತೆ ಅಂಥೇಳಿ ಇದೆ ಶುಕ್ಲಯಜುರ್ವೇದದಲ್ಲಿ ಮಾಧ್ಯಂದಿನ ಕಾಣ್ವಾ, ವಾಜಸ್ನೇಹಿ ಎನ್ನತಕ್ಕಂತಹ ಸಂಹಿತೆಗಳು ಇವೆ ಹೀಗೆ ಇಲ್ಲಿ ಈ ಶುಕ್ಲಯಜುರ್ವೇದದ ಸಂಹಿತಾ ಭಾಗದಲ್ಲಿ ಬರ್ತಕ್ಕಂಥ ಉಪನಿಷತ್ತು ಈಶಾವಾಸಿ ಉಪನಿಷತ್ತು ಸಂಹಿತ ಅಂತಲೂ ಹೇಳ್ತಾರೆ ಇದಕ್ಕೆ ಈಶಾವಾಸಿ ಉಪನಿಷತ್ತಿಗೆ ಹೀಗೆ ಇದರಲ್ಲಿ ಬ್ರಹ್ಮದಿಂದಲೇ ಜಗತ್ತೆಲ್ಲವೂ ಮುಚ್ಚಲ್ಪಡಬೇಕು ಅಂದರೆ ಜಗತ್ತನ್ನೆಲ್ಲ ಬ್ರಹ್ಮವಿಂದಲೇ ಗ್ರಹಿಸಬೇಕು ಎನ್ನತಕ್ಕಂಥದ್ದು ಮೊದಲನೇ ಮಂತ್ರದಲ್ಲಿಯೂ ಆಮೇಲೆ ಯೋಸ ವಸೌ ಪುರುಷ ಸೋಹಂ ಅಸ್ಮಿ ಈ ಸೂರ್ಯನಲ್ಲಿ ಯಾವ ಪುರುಷನಿರುವನು ಅವನೇ ನಾನು ಯಹ ಅಸೌ ಅಸೌ ಪುರುಷ ಸಹ ಅಹಂ ಅಸ್ಮಿ ಯಾರು ಈ ಪುರುಷನಿದ್ದಾನು ಸೂರ್ಯನಲ್ಲಿ ಅವನೇ ನಾನು ಕೂಡ ಅಂತ ಹೇಳಿ ಎಂಬ ವಾಕ್ಯ ಶೇಷದಲ್ಲಿಯೂ ಹೇಳಲ್ಪಡೋದ್ರಿಂದ ಈ ಶ್ರುತಿಯು ಸರ್ವವೂ ಬ್ರಹ್ಮವೆಂದು ಬ್ರಹ್ಮಾತ್ಮೈಕ್ಯವನ್ನು ಬೋಧಿಸ್ತದೆ ಈಟ್ ಅಸ್ಮಿ ಹ್ಞೂ ಅಂತ ಹೇಳಿದ ಹಾಗೆ ಈಡಸ್ಮಿ ಹ್ಞೂ ಅಂದರೆ ಈಶನೇ ನಾನಾಗಿದ್ದೇನೆ ಅಂತ ಈಟ್ ಅಂದರೆ ಈಶಾ ಎನ್ನುವ ಶಬ್ದದ ಮೂಲ ಧಾತು ಹಾಗಾಗಿ ಈಶನೇ ನಾನಾಗಿದ್ದೇನೆ ಬ್ರಹ್ಮಾತ್ಮ ಐಕ್ಯವನ್ನು ಬೋಧಿಸತಕ್ಕಂಥದ್ದು ಇದು ಈಶಾವಾಸ್ಯ ಉಪನಿಷತ್ತಿನ ಸಾರ ಜಗತ್ತೆಲ್ಲವೂ ಕೂಡ ಅದೇ ಅಂತೇಳಿ ನಾನು ಅದೇ ಇದು ಒಂದು ಉಪನಿಷತ್ತಿನ ಸಾರವನ್ನು ಇಲ್ಲಿ ಹೇಳಿದಾಗ ಆಯಿತು ಹಾಗೆ ಮುಂದೆ ಹೇಳ್ತಾನೆ ಇನ್ನು ಮುಂದಿನ ವಿಚಾರವನ್ನು ನಾವು ಬಹುಶಃ ನಾಳೆ ದಿವಸ ನೋಡೋಣ ಭಾಳ ಚೆನ್ನಾಗಿದೆ ಇದು ಹರೇರಾಮೀಶಂಕರಾರ್ಪಿತಮಸ್ತು ಓಂ ತತ್ಸತ್